ಹರಿಕ ಹರಿಕತಾಮೃತ ಸಾರ ಗುರುಗಳ ಕರುಣದಿಂದ ಪನಿದು ಪೇಳುವೆ ಪರಮ ಭಗವದ್ಭಕ್ತರಿದನಾದರದೆ ಕೇಳುವುದು ಆದರದಿ ಕೇಳುವುದು ಹದಿಮೂರನೇ ಪದ್ಯದಲ್ಲಿ ಐದವಿದ್ಯೆಗಳೊಳಗೆ ಇಹ ನಾಗಾದಿಗಳ ಅಧಿಷ್ಠಾನದಲ್ಲಿ ಲಕ್ಷ್ಮೀದವನು ಕೃದ್ಧೋಲ್ಕ ಮೊದಲಾದೈದು ರೂಪಗಳ ತಾಧರಿಸಿ ಸಜ್ಜನರ ಅವಿದ್ಯೆಯ ಛೇದಿಸುವ ತಾಮಸರಿ ಗಗ್ನಾನಾದಿಗಳ ಕೊಟ್ಟವರವರ ಸಾಧನವ ಮಾಡಿಸುವ ಐದು ಅವಿದ್ಯೆಗಳು ಯಾವುದು ಅಂತಂದರೆ ತಮಸು ಮೋಹ ಮಹಾಮೋಹ ತಾಮಿಶ್ರ ಮತ್ತು ಅಂಧತಾಮಿಸ್ರ ಈ ಐದು ಅವಿದ್ಯೆಗಳೊಳಗೆ ಪರಮಾತ್ಮ ಇಹ ಅಂದರೆ ಇರ್ತಾನೆ ಹೇಗೆ ಅಂದರೆ ನಾಗಾದಿಗಳ ಅಧಿಷ್ಠಾನದಲ್ಲಿ ಅಂತ ದಾಸಪ್ರಾಣರು ಅಂತ ಏನು ಹೇಳ್ತೀವಿ ನಾಗ ಕೂರ್ಮ ಕೃಕಲ ದೇವದತ್ತ ಧನಂಜಯ ಪರಮಾತ್ಮ ಕೃದ್ಧೋಲ್ಕಾದ್ಯ ಐದು ರೂಪಗಳನ್ನು ಧರಿಸಿ ಈ ನಾಗಾದಿ ಅಧಿಷ್ಠಾನದಲ್ಲಿ ಇದ್ದು ಈ ರೀತಿಯಾಗಿ ಉಪಾಸನೆ ಮಾಡುವಂಥವ್ರನ್ನ ಅಂತಹ ಸಜ್ಜನರ ಅವಿದ್ಯೆಯನ್ನು ಪರಿಹಾರವನ್ನು ಮಾಡ್ತಾನೆ ಅದೇ ಪರಮಾತ್ಮ ತಾಮಸರಿಗೆ ಅಜ್ಞಾನಾದಿಗಳನ್ನೇ ಕೊಟ್ಟು ಅವರವರ ಸಾಧನೆಯನ್ನು ಅವರವನಿಂದ ಮಾಡಿಸ್ತಾನೆ ಅಂತ ತಿಳಿಸಿದ್ರು ಐದು ಅವಿದ್ಯೆಗಳೊಳಗೆ ಅಂದರೆ ಚತುರ್ಮುಖ ಬ್ರಹ್ಮದೇವರು ತಮಸ್ಸು ಮೋಹ ಮಹಾಮೋಹ ತಾಮಿಸ್ರ ಮತ್ತು ಅಂಧತಾಮಿಸ್ರ ಅಂತ ಐದು ಕಾರ್ಯಗಳನ್ನು ಮಾಡ್ತಕ್ಕಂಥ ಅವಿದ್ಯೆಯನ್ನು ಸೃಷ್ಟಿ ಮಾಡಿದರು ಅಂಥೇಳಿ ಭಾಗವತ ತೃತೀಯ ಸ್ಕಂದದಲ್ಲಿ ತಿಳಿಸ್ತಾರೆ ಈ ಐದು ಅವಿದ್ಯೆಗಳು ಅಂತಾದರೆ ಐದು ಅಜ್ಞಾನಗಳು ಜ್ಞಾನ ವಿರೋಧಿಯಾಗಿರ್ತಕ್ಕಂಥ ಅವಿದ್ಯೆಯು ಐದು ಕಾರ್ಯಗಳು ಅವಿದ್ಯ ಪಂಚಪರ್ವಣಿ ಈ ರೀತಿಯಾಗಿ ಕರೆಯೋದು ಆ ರಾತ್ರಿಯ ಕತ್ತಲಿನಂಥ ಅಜ್ಞಾನ ತಾನು ಸ್ವತಂತ್ರ ಅನ್ನೋ ಪರಿಜ್ಞಾನವು ಕೂಡ ಇಲ್ಲದೇ ಇರತಕ್ಕಂಥದ್ದು ಮೋಹ ಅಂದರೆ ತಾನು ಸ್ವತಂತ್ರ ಅನ್ನುವ ಭ್ರಮೆ ಅದರಲ್ಲಿ ಆಗ್ರಹ ಮಾಡುವಂಥದ್ದೇ ಮಹಾಮೋಹ ತಾನು ಸ್ವತಂತ್ರ ಅನ್ನೋದು ಭ್ರಮೆ ಅದರಲ್ಲಿ ಮೋಹ ಅಂತ ಹೇಳಿದರೆ ಅದನ್ನೇ ಆಗ್ರಹ ಮಾಡೋದು ಅದನ್ನೇ ಮಹಾಮೋಹ ಅಂತ ಕರೆಯೋದು ತಾಮಿಸ್ರ ಅಂದರೆ ಈ ಭ್ರಹ್ಮಜ್ಞಾನಕ್ಕೆ ಯಾರಾದರೂ ವಿರೋಧ ಮಾಡಿದ್ರೆ ಆಗ ಬರ್ತಕ್ಕಂಥ ಕೋಪಕ್ಕೆ ಅಥವಾ ಕ್ರೋಧಕ್ಕೆ ತಾಮಿಶ್ರ ಅಂತ ಅಂಧತಾಮಿಶ್ರ ಅಂತಂದರೆ ಈ ಕ್ರೋಧ ಅತಿಯಾದಾಗ ಉಂಟಾಗ್ತಕ್ಕಂಥ ಪರವಶಕ್ಕೆ ಮರಣದಂಥ ಅಥವಾ ಮೂರ್ಛೆಯಂಥ ಮನಸ್ಥಿತಿ ಅದಕ್ಕೆ ಅಂಧತಾ ಅಂತ ಈ ರೀತಿಯಾಗಿ ತಿಳಿಸ್ತಾರೆ ತಮಸು ಮೋಹ ಮಹಾಮೋಹ ತಾಮಿಶ್ರ ಅಂಧತಾ ಮಿಸ್ರ ತಮಸ್ಸು ಅಂತಂದರೆ ವಿವೇಕ ಇಲ್ಲದೇ ಇರತಕ್ಕಂಥದ್ದು ಪರಮಾತ್ಮ ಒಬ್ಬನೇ ಸ್ವತಂತ್ರ ತಾನು ಅಸ್ವತಂತ್ರ ಅನ್ನೋ ಪರಿಜ್ಞಾನ ಇಲ್ಲದೆ ಇರ್ತಕ್ಕಂಥದ್ದೇ ತಮಸ್ಸು ಮೋಹ ಅಂದರೆ ತಾನು ಸ್ವತಂತ್ರ ಅಂತ ಅಂತಃಕರಣದಲ್ಲಿ ಮೂಡ್ತಕ್ಕಂಥ ಭ್ರಮೆ ಮಹಾಮೋಹ ಅಂದರೆ ತಾನು ಸ್ವತಂತ್ರ ಅನ್ನೋ ಭ್ರಮೆಯಲ್ಲಿ ಆಗ್ರಹ ಅದೇ ಸರಿ ಇದಂತ್ತಂ ಅಂತ ವಾದ ಮಾಡ್ತಕ್ಕಂಥದ್ದು ವಿಷಯ ಪದಾರ್ಥಗಳಲ್ಲಿ ಅವು ಸ್ವತಂತ್ರವಾಗಿ ನಾನೇ ಸಂಪಾದನೆ ಮಾಡಿರ್ತಕ್ಕಂಥದ್ದು ನಾನೇ ಫಲಭೋಗ್ತರು ಅಂತ ದುರಭಿಮಾನವನ್ನು ಪಟ್ಟು ಅದರಿಂದ ಸುಖ ಪಡಲಿಕ್ಕೆ ಬಯಸ್ತಕ್ಕಂಥದ್ದು ಅದೇ ರೀತಿಯಾಗಿ ತಾಮೀಸರ ಅಂದರೆ ವಿಷಯ ಪದಾರ್ಥಗಳೆಲ್ಲ ನನ್ನದು ನನಗಾಗೇ ಇರ್ತಕ್ಕಂಥದ್ದು ಅದನ್ನು ಭೋಗ ಮಾಡುವಂಥ ಸಂದರ್ಭದಲ್ಲಿ ಬೇರೆ ಯಾರು ಅದರಕ್ಕೆ ಅಡ್ಡಿ ಮಾಡಿದರೆ ಕ್ರೋಧ ಏನು ಬರ್ತಾಯಿದೆ ಅದೇ ತಾಮಿಸ್ರ ಈ ಕ್ರೋಧ ಅತಿಯಾದಾಗ ಉಂಟಾಗ್ತಕ್ಕಂಥ ಮರಣದಂಥ ಸ್ಥಿತಿಯೇ ಅಂಧತಾಮಿಸ್ರ ಅಂತ ಈ ಅವಿದ್ಯೆ ಇರೋದೆಲ್ಲಂತಂದರೆ ಜೀವನ ಲಿಂಗ ಶರೀರದಲ್ಲಿ ಪಂಚಜ್ಞಾನೇಂದ್ರಿಯ ಪಂಚಕರ್ಮೇಂದ್ರಿಯ ಮನಸ್ಸು ಮತ್ತು ಪಂಚ ಸೇರಿ ಹದಿನಾರು ಷೋಡಶ ಕಲಾಯುಕ್ತವಾಗಿರ್ತಕ್ಕಂಥ ಲಿಂಗ ಶರೀರ ಏನಿದೆ ಅದರೊಳಗೆ ಇರುವಂಥದ್ದು ಆ ಲಿಂಗ ಶರೀರದ ಭಾಗವಾಗಿರ್ತಕ್ಕಂಥ ಪಂಚ ತನ್ಮಾತ್ರಗಳಲ್ಲಿ ಅಂದರೆ ಗಂಧ ರಸ ರೂಪ ಸ್ಪರ್ಶ ಶಬ್ದ ಅಲ್ಲಿ ಕ್ರಮವಾಗಿ ತಮಸು ಮೋಹ ಮಹಾಮೋಹ ತಾಮಿಸ್ರ ಮತ್ತು ಅಂಧತಾಮಿಸ್ರ ಅಂಥೇಳಿ ಈ ಐದು ಅವಿದ್ಯಾಗಳು ಕೂಡ ಅಲ್ಲಿರ್ತವೆ ಅವಿದ್ಯಾ ಪಂಚಪರ್ವಣಿ ಅಂತ ಅಲ್ಲಿ ಪರಮಾತ್ಮ ಕುರುದೋಲ್ಕಾದೆ ಐದು ರೂಪಗಳಿಂದ ಇರ್ತಾನೆ ಕೃತ್ ಅಂದರೆ ಕ್ರೋಧ ಅವನದನ್ನು ನಾಶ ಮಾಡ್ತಾನೆ ಭಗವಂತ ಆದ್ರಿಂದ ಕ್ರುದ್ಧ ಕ್ರೋಧಕ್ಕೆ ಅಭಿಮಾನಿಯಾದವನು ಕ್ರುದ್ಧ ಅಂದ್ ಉದಾಹರಣೆಗೆ ದುರ್ಯೋಧನ ದುರ್ಯೋಧನನ ವಿಷಯದಲ್ಲಿ ಉಲ್ಕ ಅಂದರೆ ಜ್ವಾಲೆ ಸಹಿತವಾಗಿ ಕೆಂಡದಂತೆ ಇರತಕ್ಕಂಥದ್ದು ಆ ರೀತಿಯಾಗಿ ವರ್ತನೆ ಮಾಡೋದರಿಂದ ಭಗವಂತನಿಗೆ ಕ್ರುದ್ಧೋಲ್ಕೆ ಅನ್ನೋ ಹೆಸರು ಮಹಾತ್ಮರಾಗಿರ್ತಕ್ಕಂಥ ರುದ್ರಾದಿದೇವತೆಗಳಿಗೆ ಸುಖವನ್ನು ಉಂಟು ಮಾಡೋದರಿಂದ ಪರಮಾತ್ಮನಿಗೆ ಮಹೋಲ್ಕೆ ಅಂತ ಹೆಸರು ವೀರ್ಯೋಲ್ಕ ಅಂದರೆ ವೀರರಾಗಿರ್ತಕ್ಕಂಥ ರುಜುಗಣಸ್ಥರಿಗೆ ಉತ್ಕೃಷ್ಟವಾಗಿರ್ತಕ್ಕಂಥ ಸುಖವನ್ನು ಪರಮಾತ್ಮನಿಗೆ ವೀರೋಲ್ಕ ಅಂತ ಹೆಸರು ಇನ್ನು ದ್ಯುಲ್ಕ ದ್ಯೂ ಮೊದಲಾಗಿರ್ತಕ್ಕಂಥ ಸಕಲ ಲೋಕಗಳನ್ನು ಕೂಡ ಉಲ್ಕೆಯಂತೆ ಪ್ರಕಾಶಮಾನವಾಗಿ ಶೋಭಾಯಮಾನವಾಗಿ ಕಾಣೋದಕ್ಕೆ ಭಗವಂತನೇ ಕಾರಣ ಅದರಿಂದ ಅವನನ್ನು ದ್ಯುಲ್ಕ ಸಹಸ್ರೋಲ್ಕ ಅಂದರೆ ಸಹಸ್ರಾರು ಕಾಂತಿಯ ಪ್ರಭೇದಗಳು ಉಳ್ಳವನಾಗಿದ್ದರಿಂದ ಭಗವಂತನಿಗೆ ಸಹಸ್ರೋಲ್ಕ ಅಂತ ಈ ರೀತಿಯಾಗಿ ಕರೆಯೋದು ಹೀಗೆ ಭಗವಂತ ಅವಿದ್ಯಾ ಪಂಚ ಅವಿದ್ಯೆಗಳೇನಿದೆ ಅದರೊಳಗೆ ನಾಗಾದಿಗಳ ಅಧಿಷ್ಠಾನದಲ್ಲಿ ಕೂರ್ಮ ಕೃಕಲ ದೇವದತ್ತ ಧನಂಜಯ ಅಂತ ಐದು ದಾಸಪ್ರಾಣರು ಅಥವಾ ಮುಖ್ಯ ಪ್ರಾಣರ ರೂಪ ಅವುಗಳಲ್ಲಿ ಕ್ರಮವಾಗಿ ಲಿಂಗಶರೀರದ ಭಾಗ ಆಗಿರ್ತಕ್ಕಂಥ ಶಬ್ದ ಸ್ಪರ್ಶ ರೂಪ ರಸ ಗಂಧ ತನ್ಮಾತ್ರೆಗಳಲ್ಲಿ ಆ ತನ್ಮಾತ್ರೆಗಳ ತಮೋಭಾಗದಿಂದ ಉಂಟಾಗಿರ್ತಕ್ಕಂಥ ಅವಿದ್ಯೆಯನ್ನು ನಿಯಂತ್ರಣ ಮಾಡೋದು ಹೀಗೆ ಭಗವಂತ ಕ್ರುದ್ಧೋಲ್ಕಾದಿ ಪಂಚರೂಪಗಳಿಗೆ ಅಧಿಷ್ಠಾನವಾಗಿ ಇರ್ತಕ್ಕಂಥದ್ದು ಈ ತಮಸ್ಸು ಮೋಹ ಮಹಾಮೋಹ ತಾಮಿಸ್ರ ಮತ್ತು ಅಂಧತಾಮಿಸ್ರ ಅಂತ ಭಗವಂತನ ರೂಪಗಳ ಸನ್ನಿಧಾನ ಶಕ್ತಿ ಇರೋದರಿಂದ ಆ ಮುಖ್ಯ ಪ್ರಾಣ ನಾದ ಕೂರ್ಮ ತುಕ್ಕಲ ದೇವದತ್ತ ಧನಂಜಯ ಅಂತ ಏನಾದಾಸ ಪ್ರಾಣರು ಅವರು ಅವಿದ್ಯೆಯನ್ನು ನಿಯಂತ್ರಣ ಮಾಡ್ತಾರೆ ಯಾರೇ ರೀತಿಯಾಗಿ ಉಪಾಸನೆ ಮಾಡ್ತಾರೋ ಅವರಿಂದ ಈ ಐದೂ ಬಗೆಯ ಕಾರ್ಯಗಳು ಆಗದೇ ಇದ್ದಂತೆ ರಕ್ಷಣೆಯನ್ನು ಮಾಡ್ತಾರೆ ಕೃದ್ಧೋಲ್ಕ ಕೃದ್ದೋಲ್ಕ್ಯ ಕುರುದ್ದನಾಗಿ ನಮ್ಮ ಅಂತ ಶತ್ರುಗಳನ್ನು ಬಾಹ್ಯತ್ರು ಶತ್ರುಗಳನ್ನು ಕೂಡ ಸುಟ್ಟು ಹಾಕ್ತಕಂತ ನಮ್ಮ ಹೃದಯದಲ್ಲೇ ಇರ್ತಕ್ಕಂಥ ಭಗವಂತನ ರೂಪ ಕೃದ್ಧೋಲ್ಕ ಅಂತ ಹೃದಯಾಯ ನಮಃ ಅಂಥೇಳಿ ಆ ಗುರುಮಂತ್ರ ಮಾಡುವಂಥ ಸಂದರ್ಭದಲ್ಲಿ ಅದನ್ನು ಹೇಳ್ತೀವಿ ನಾರಾಯಣ ಅಷ್ಟಾಕ್ಷರ ಮಂತ್ರ ಜಪ ಮಾಡೋದಕ್ಕಿಂತ ಮುಂಚಿತವಾಗಿ ಅಂಗನ್ಯಾಸ ಮಾಡಿದಾಗ ಹೀಗೆ ಹೇಳೋರು ಮಹೋಲ್ಕಾ ವೀರ್ಯೋಲ್ಕ ಜುಲ್ಕ ಸಹಸ್ರೋಲ್ಕ ಅನ್ನೋ ರೂಪಗಳು ಕೂಡ ಆ ಜೀವನ ಶಿರಸ್ಸು ಶಿಖ ಕವಚ ಅಸ್ತ್ರಗಳಲ್ಲಿ ನಿಯಾಮಕವಾಗಿ ಇರುವಂಥದ್ದು ಮಹೋಲ್ಕೆ ಅಂದರೆ ಮಹಾ ಅಂದರೆ ಪೂಜರಾಗಿರ್ತಕ್ಕಂಥ ರುದ್ರ ಇಂದ್ರ ಮೊದಲಾಗಿರ್ತಕ್ಕಂಥ ದೇವತೆಗಳಿಗೂ ಕೂಡ ಉಲ್ಲ ಕ ಸೇರ್ ಉಲ್ಕ ಅಂತ ಅತ್ಯಂತ ಉತ್ತಮವಾಗಿರ್ತಕ್ಕಂಥ ಅಮೃತ ರೂಪವಾಗಿರ್ತಕ್ಕಂಥ ಮೋಕ್ಷಾನಂದವನ್ನು ನೀಡಿರ್ತಕ್ಕಂಥ ಭಗವಂತ ವೀರ್ಯೋಲ್ಕ ವೀರ್ಯ ಅಂದರೆ ಜ್ಞಾನ ಧ್ಯಾನ ಆನಂದಾದಿ ಉಪಾಸನೆಗಳಲ್ಲಿ ವೀರರಾಗಿರ್ತಕ್ಕಂಥ ರುಜಿಯೋಗಿಗಳಿಗೂ ಉತ್ತಮ ಅಮೃತ ರೂಪವಾಗಿರ್ತಕ್ಕಂಥ ಮೋಕ್ಷಾನಂದವನ್ನು ಕೊಡೋದ್ರಿಂದ ಭಗವಂತನಿಗೆ ವೀರ್ಯೋಲ್ಕ ದ್ಯುಲ್ಕ ಅಂದರೆ ಸಮಸ್ತ ಜೀವಿಗಳಿಗೂ ಕೂಡ ದ್ಯು ಅಂದರೆ ಅಂತರಿಕ್ಷವನ್ನು ಸೂರ್ಯ ಮೊದಲಾಗಿರ್ತಕ್ಕಂಥ ಪ್ರಕಾಶಮಾನವಾದ ವಸ್ತುಗಳ ಮೂಲಕ ಬೆಳೆಸತಕ್ಕಂಥ ಜ್ಯೋತಿ ಸ್ವರೂಪನಾಗಿದ್ದರಿಂದ ಭಗವಂತನಿಗೆ ದ್ಯುಲ್ಕ ಸಹಸ್ರೋಲ್ಕ ಸೂರ್ಯ ಮೊದಲಾಗಿರ್ತಕ್ಕಂಥ ಪ್ರಕಾಶಗಳಲ್ಲಿ ನಿಯಾಮಕನಾಗಿರ್ತಕ್ಕಂಥ ಅನಂತ ಪ್ರಕಾಶಮಯ ಸ್ವಪ್ರಕಾಶತ್ವವನ್ನು ಹೊಂದಿರುವಂತ ಭಗವಂತನಿಗೆ ಈ ಐದು ರೂಪಗಳಿಗೆ ನಾಗಾದಿ ಐದು ರೂಪಗಳಿರ್ತಕ್ಕಂಥ ಮುಖ್ಯ ಪ್ರಾಣ ಅಧಿಷ್ಠಾನ ಪ್ರಧಾನಂ ರಾಮ ವಿಷ್ಣುಸ್ತು ಪ್ರಾಣಯವ ಪ್ರಕೀರ್ತಿತಃ ಅಂತ ಅವರಿಗೂ ಅಧಿಷ್ಠಾನ ಈ ಶಬ್ದಾದಿ ಐದು ತನ್ಮಾತ್ರಗಳು ಈ ರೀತಿಯಾಗಿ ಉಪಾಸನೆ ಮಾಡಿದ ಫಲ ಏನು ಅಂದರೆ ಸಜ್ಜನರ ಅವಿದ್ಯೆಯ ಛೇದಿಸುವ ಅವಿದ್ಯೆಯ ಐದು ಕಾರ್ಯಗಳು ತಮಸ್ಸು ಮೋಹ ಮಹಾ ತಾಮಿಸ್ರ ಅಂಧತಾಮಿಸ್ರ ಅಂತ ಏನು ಹೇಳಿದ್ವಿ ಆ ಐದು ಅವಿದ್ಯೆಯ ಪರಿಣಾಮವನ್ನು ವಾಯುದೇವರು ವಾಯುದೇವರ ಅಂತರ್ಯಾಮಿಯಾಗಿರೋ ಭಗವಂತ ನಿಗ್ರಹ ಮಾಡ್ತಾನೆ ನಿಯಂತ್ರಣ ಮಾಡ್ತಾನೆ ತತ್ವಜ್ಞಾನದ ಮೂಲಕ ಉತ್ತಮ ಅಮೃತ ರೂಪವಾಗಿರ್ತಕ್ಕಂಥ ಮೋಕ್ಷಾನಂದವನ್ನು ಬಯಸ್ತಕ್ಕಂಥ ಆ ಜೀವನಿಗೆ ಉಳಿಸ್ಬೇಕು ಅಂತ ಅಪೇಕ್ಷೆ ಪಡ್ತಕ್ಕಂಥ ಭಗವಂತನ ರೂಪಕ್ಕೆ ವೀರ್ಯೋಲ್ಕ ಜ್ಞಾನ ಸಾಧನೆಯನ್ನು ಮಾಡಿಸ್ತಾ ಇದೆ ಆ ರೂಪ ಜ್ಞಾನ ಸಾಧನೆಗೆ ಬೇಕಾಗ್ತಕ್ಕಂಥ ಅಂತಃಪ್ರಕಾಶ ಮತ್ತು ಜುಲ್ಕ ಮೊಹೋಲ್ಕ ಸಹಸ್ರೋಲ್ಕ ರೂಪಗಳು ಜೀವನಿಗೆ ಕೊಡ್ತಾಯಿದೆ ಜ್ಞಾನ ಸಾಧನ ಮಾರ್ಗದಲ್ಲಿ ಬರ್ತಕ್ಕಂಥ ವಿಘ್ನಗಳನ್ನು ಕ್ರುದ್ದೋಲ್ಕೆ ಅನುರೂಪ ದೂರ ಮಾಡ್ತಾ ಇದೆ ಯಾ ಇದು ರೂಪಗಳಲ್ಲಿ ಪರಸ್ಪರ ಅಭೇದ ಚಿಂತನೆಯನ್ನೇ ಮಾಡಬೇಕು ಯಾವುದೇ ರೀತಿಯಾಗಿರ್ತಕ್ಕಂಥ ವಿಲಕ್ಷಣ್ಯೇ ಇಲ್ಲ ಭಗವಂತ ತನ್ನ ಅಚಿಂತ್ಯದ್ಭುತ ಶಕ್ತಿಯಿಂದ ಬೇರೆ ಬೇರೆ ಬೇರೆ ಕಾರ್ಯಗಳನ್ನು ನಿರ್ವಹಣೆ ಮಾಡ್ತಾನೆ ಈ ರೀತಿಯಾಗಿ ಉಪಾಸನೆ ಮಾಡಿದರೆ ಸಜ್ಜನರ ಅವಿದ್ಯೆಯ ಛೇದಿಸುವ ಅವರ ಅವಿದ್ಯೆಯನ್ನು ಪರಿಹಾರವನ್ನು ಮಾಡ್ತಾನೆ ಉಪಾಸನೆ ಮಾಡದೇ ಇದ್ದವರಿಗೆ ತಾಮಸರಿಗೆ ಅಜ್ಞಾನಾದಿಗಳ ಕೊಡುವ ಅವಿದ್ಯೆ ಹುಟ್ಟೋದು ತಮಗುಣದಿಂದ ಅದರಿಂದ ಅಜ್ಞಾನ ದುಃಖ ಭಯ ರೋಗಾದಿಗಳನ್ನು ಉಂಟು ಮಾಡೋದು ಅದರ ಸ್ವಭಾವ ಹರಿವಾಯುಗಳು ಈ ಅಜ್ಞಾನಾದಿಗಳಿಗೆ ವಿರುದ್ಧ ಸ್ವಭಾವದವರಾಗಿದ್ದರೂ ಕೂಡ ತಮ್ಮ ಶಕ್ತಿಯಿಂದ ಅವಿದ್ಯೆಯ ಮೂಲಕ ತಾಮಸರಿಗೆ ಅಜ್ಞಾನಾದಿಗಳನ್ನು ಉಂಟು ಉಪಾಸನೆ ಮಾಡ್ತಕ್ಕಂಥ ಸಜ್ಜನರಿಗೆ ಅವಿದ್ಯೆಯ ಪರಿಣಾಮವನ್ನು ಛೇದಿಸೋದು ಅಂದರೆ ನಾಶ ಮಾಡ್ತಾರೆ ಅಂತ ಈ ರೀತಿಯಾಗಿ ಅರ್ಥ ರಾಜಸರಿಗೆ ಇದ್ಞಾನವನ್ನು ಕೊಡ್ತಾರೆ ಇನ್ನೊಂದು ರೀತಿಯಾಗಿ ಹೇಳೋದಾದರೆ ಒಂದು ವಿಷಯವನ್ನು ತಿಳಿಯದೇ ಇರೋದೇ ಅಜ್ಞಾನ ಅಥವಾ ತಮಸ್ಸು ಮೋಹ ಅಂದರೆ ತಪ್ಪಾಗಿ ತಿಳ್ಕೊಳ್ಳೋದೇ ಮೋಹ ಅಥವಾ ಮಿಥ್ಯಾಜ್ಞಾನ ಮಹಾಮೋಹ ಅಂದರೆ ತಾನು ತಿಳಿದಿದ್ದೇ ಸರಿ ಅಂತ ಹಠ ಮಾಡೋದು ವಾಚಿಸೋದು ಇದೆಯಲ್ಲ ಅದೇ ಮಹಾಮೋಹ ಮಿಥ್ಯಾಜ್ಞಾನದಲ್ಲಿ ಆಗ್ರಹ ಮಾಡತಕ್ಕಂಥ ಸ್ವಭಾವ ಕ್ರೋಧ ಅಂದರೆ ತಾಮಿಸ್ರ ಅಂದರೆ ಅದನ್ನು ಯಾರು ವಿರೋಧ ಮಾಡ್ತಾರೆ ಅವರ ಮೇಲೆ ಕೋಪ ಮಾಡಿಕೊಳ್ಳೋದು ಅಂಧತಾಮಿಸ್ರ ಅಂದರೆ ಅದಕ್ಕಾಗಿ ಪ್ರಾಣತ್ಯಾಗಕ್ಕೂ ಸಿದ್ಧನಾಗಿರ್ತಾನೆ ದುಷ್ಟಾಂತ ಕೊಡಬೇಕು ಅಂತಾದರೆ ದುರ್ಯೋಧನಾದಿ ದುಷ್ಟರು ಇಂತಹ ಸಕಲ ವಿದ್ಯೆಗಳನ್ನು ಕೂಡ ಹೊಂದಿರತಕ್ಕಂಥ ಮಹಾಪಾತಕಿಗಳು ಅನ್ನೋದನ್ನು ರಾಮಾಯಣ ಮಹಾಭಾರತ ಆದಿ ಗ್ರಂಥಗಳಲ್ಲಿ ಸ್ಪಷ್ಟವಾಗಿ ನೋಡ್ತೀವಿ ರಾಜಸರಿಗೆ ಇದಮದೋ ಜ್ಞಾನ ಅಂತಂದ್ರೆ ಕೆಲವು ಸಲ ಸಾತ್ವಿಕರಂತೆ ಪ್ರಕಾಶವನ್ನು ಜ್ಞಾನದ ವಿಷಯವನ್ನು ಕೆಲವು ಸಲ ತಾಮಸರಂತೆ ಅಜ್ಞಾನವನ್ನು ಉಂಟು ಮಾಡಿ ಮಿಶ್ರಣ ಜ್ಞಾನ ಅಜ್ಞಾನಗಳ ಮಿಶ್ರಣವನ್ನು ಕೊಡುವಂತಹ ರೂಪ ಉದಾಹರಣೆಗೆ ಸೂರ್ಯ ಪ್ರಕಾಶ ಸ್ವಭಾವನಾಗಿದ್ದರೂ ಕೂಡ ಗೂಬೆಗಳಿಗೆ ಕತ್ತಲೇ ಕಾಣೋದು ಗೂಬೆಗಳಿಗೆ ಬೆಳಕನ್ನು ನೋಡುವಂಥ ಶಕ್ತಿ ಇಲ್ಲ ಅದೇ ರೀತಿಯಾಗಿ ತಾಮಸರಿಗೆ ಜ್ಞಾನ ಶಕ್ತಿ ಅನ್ನೋದಿಲ್ಲ ಸಾತ್ವಿಕರಿಗೆ ಇದೆ ಹೀಗಾಗಿ ಜ್ಞಾನ ಅಜ್ಞಾನ ಕಾರ್ಯಗಳು ಜೀವನ ಯೋಗ್ಯತಾನುಸಾರವಾಗಿ ನಡೆಯುವಂಥದ್ದು ಅವಿದ್ಯೆಗೆ ಅಭಿಮಾನಿಯಾಗಿರ್ತಕ್ಕಂಥ ವಾಯುದೇವರು ಮತ್ತು ದುರ್ಗೆಯರನ್ನು ಉಪಾಸನೆ ಯಾರು ಮಾಡ್ತಾರೋ ಅವರಿಗೆ ಜ್ಞಾನವನ್ನು ಕೊಡ್ತಾರೆ ಉಪಾಸನೆ ಮಾಡದೇ ಇದ್ದವರಿಗೆ ಅಜ್ಞಾನವನ್ನು ಹೀಗೆ ಸಜ್ಜನರ ವಿದ್ಯೆಯ ಛೇದಿಸುವ ತಾಮಸರಿಗೆ ಅಜ್ಞಾನಾದಿಗಳ ಕೊಡುವ ರಾಜಸರಿಗೆ ಇದ ಜ್ಞಾನವನ್ನು ಕೊಡ್ತಾರೆ ಹೀಗೆ ಅವರವರ ಸಾಧನವ ಮಾಡಿಸುವ ಸಾತ್ವಿಕರಿಗೆ ಅವಿದ್ಯೆಯ ಮೂಲಕ ಅಜ್ಞಾನ ಭ್ರಮೆಗಳನ್ನೆಲ್ಲ ಹರಿವಾಯುಗಳು ಕೊಟ್ಟರೆ ಅವರು ಸಾಧನಾ ಮಾರ್ಗದಲ್ಲಿ ಆಗಾಗ ತಪ್ಪನ್ನು ಮಾಡಿ ಮತ್ತೆ ಸರಿಯಾಗಿ ಜ್ಞಾನ ಮಾಡ್ಕೋಬೇಕು ಅಂಥೇಳಿ ವಿಷಯ ವೈರಾಗ್ಯವನ್ನು ಹೊಂದಿ ಈ ಕಡೆ ಜ್ಞಾನದ ಕಡೆ ಬರ್ತಾರೆ ಅಂದರೆ ಆ ಸಾತ್ವಿಕರಲ್ಲಿ ಈ ರೀತಿಯಾಗಿರ್ತಕ್ಕಂಥ ಸ್ವಭಾವ ಅವರಲ್ಲಿ ಸುಪ್ತವಾಗಿ ಅವ್ಯಕ್ತವಾಗಿ ಮೊದಲಿಗೆ ಇರುತ್ತೆ ತಾಮಸರಲ್ಲಿ ಇಲ್ಲ ತಾಮಸರು ಯಾವುದೇ ಸಂದರ್ಭ ಕಷ್ಟಕರ ದುಃಖಕರ ಸಂದರ್ಭ ಬಂದರೂ ಕೂಡ ತಮ್ಮನ್ನು ತಾವು ತಿದ್ದುಕೊಳ್ಳುವಂತಹ ಮಾಡಲ್ಲ ಆದರೆ ಸಾತ್ವಿಕರು ತಾವೇನೋ ತಪ್ಪು ಮಾಡಿದ್ದೀವಿ ಅದಕ್ಕೆ ಈ ರೀತಿಯಾಗಿ ಶಿಕ್ಷೆ ಆಗಿದೆ ಅಂಥೇಳಿ ಮತ್ತೆ ಪರಮಾತ್ಮನನ್ನು ಪಶ್ಚಾತ್ತಾಪದಿಂದ ಪ್ರಾಯಶ್ಚಿತ್ಯ ಪೂರ್ವಕವಾಗಿ ಮಾಡಿ ತಮ್ಮ ಮಾರ್ಗವನ್ನು ಬದಲು ಮಾಡಿ ಮತ್ತೆ ಜ್ಞಾನದ ಕಡೆ ಬರ್ತಾರೆ ಅದೇ ತಾಮಸರು ಭಗವಂತನನ್ನು ಭಗವದ್ ಭಕ್ತರನ್ನು ಸದಾಕಾಲ ದ್ವೇಷ ಮಾಡುವಂಥ ಪ್ರವೃತ್ತಿ ಹೊಂದಿರುವಂಥರು ಹೀಗೆ ಈ ಅವಿದ್ಯೆಗಳ ಮೂಲಕ ಅವರವರ ಸಾಧನವನ್ನು ವಾಯುದೇವರು ಅವರ ಅಂತರ್ಯಾಮಿಯಾಗಿ ಭಗವಂತ ಮಾಡ್ತಾನೆ ಈ ಅವಿದ್ಯೆ ಸೃಷ್ಟಿಯಾಗಿದ್ದ್ಯಾಕೆ ಯಾವಾಗ ಸೃಷ್ಟಿಯಾಯಿತು ಅಂತ ಪ್ರಶ್ನೆ ಬಂದರೆ ಈ ಎಂಬತ್ನಾಲ್ಕು ಲಕ್ಷ ಜೀವರಾಶಿಗಳಲ್ಲಿ ಆಯಾ ಜೀವರಿಂದ ಅವರವರ ಸಾಧನೆ ಮಾಡಿಸೋದಕ್ಕಾಗಿಯೇ ಹರಿವಾಯಿಗಳು ಈ ಅವಿದ್ಯೆಯನ್ನು ಸೃಷ್ಟಿ ಮಾಡಿರುವಂಥದ್ದು ಬ್ರಹ್ಮಾಂಡದ ಸೃಷ್ಟಿಗಿಂತಲೂ ಮೊದಲೇ ಈ ಸೃಷ್ಟಿ ಅನ್ನೋದಾಗಿದೆ ಶಬ್ದಾದಿ ಪಂಚತನ್ಮಾತ್ರಗಳಲ್ಲಿ ಒಂದು ಸಾವಿರ ಭಾಗ ಸತ್ವಗುಣ ಒಂದು ನೂರು ಭಾಗ ರಜೋಗುಣ ಕೇವಲ ಒಂದು ಭಾಗ ತಮೋಗುಣ ಈ ಅಲ್ಪ ಪ್ರಮಾಣದಲ್ಲಿರ್ತಕ್ಕಂಥ ಈ ತಮೋಗುಣ ಅಧಿಕ ಪ್ರಮಾಣದಲ್ಲಿರ್ತಕ್ಕಂಥ ರಜಸ್ಸುಗಳ ಪ್ರಭಾವದಿಂದ ಶಕ್ತಿಗುಂದಿರುತ್ತೆ ಹೀಗಾಗಿ ಕೇವಲ ಪಂಚಭೂತ ಪದಾರ್ಥಗಳ ಸೇವನೆಯಿಂದಲೇ ಅಜ್ಞಾನಾದಿಗಳು ಜೀವರಿಗೆ ಉಂಟಾಗೋದಿಲ್ಲ ಅದಕ್ಕೆ ಸತ್ವರಜಸ್ಸುಗಳ ಸಂಪರ್ಕ ಇಲ್ಲದೇ ಇದ್ದಂತೆ ಕೇವಲ ತಮೋಭಾಗದಿಂದಲೇ ಭಗವಂತ ಅವಿದ್ಯೆಯನ್ನು ಸೃಷ್ಟಿ ಮಾಡಿಯನ್ ಚತುರ್ಮುಖ ಬ್ರಹ್ಮದೇವರ ಉಪಲಕ್ಷಣೆಯ ರುಜುಗಣಸ್ಥರ ಶರೀರ ಪಾಂಚಭೂತಿಗಾದರೂ ಕೂಡ ಅದು ರಜೋಭಾಗದಿಂದ ನಿರ್ಮಾಣ ಆಗಿದೆ ಅದೂ ಸತ್ವಗುಣ ಪ್ರಭಾವದಿಂದ ಬಲಗೊಂದಿದೆ ರುದ್ರಾದಿ ದೇವತೆಗಳ ಶರೀರ ತಮೋಭಾಗದಿಂದ ಸೃಷ್ಟಿಯಾಗಿದ್ದರೂ ಕೂಡ ಅದು ಸತ್ವರಜಸ್ಸುಗಳ ಪ್ರಭಾವದಿಂದ ಶಕ್ತಿಹೀನ ಆಗಿದೆ ಆದ್ದರಿಂದ ಅವರೆಲ್ಲರೂ ಕೂಡ ಸರ್ವಜ್ಞರು ಅವರು ಮನುಷ್ಯರಾಗಿ ಅವತಾರ ಮಾಡಿದಾಗ ಅವರ ಜ್ಞಾನಾದಿಗಳು ಅವಿದ್ಯೆಯಿಂದಾಗಿ ಸ್ವಲ್ಪ ಮರೆಯಾಗತ್ತೆ ಆದರೆ ನಾಶ ಹೊಂದೋದಿಲ್ಲ ಹೀಗೆ ಭಗವಂತನೇ ಈ ಅವಿದ್ಯೆಯನ್ನು ಭಗವಂತ ಮತ್ತು ವಾಯುದೇವರು ಸೃಷ್ಟಿ ಮಾಡಿರುವಂಥದ್ದು ಇದು ಯಾವಾಗ ಸೃಷ್ಟಿಯಾಗಿದೆ ಅಂತ ಕೇಳಿದ್ರೆ ಬ್ರಹ್ಮಾಂಡದ ಸೃಷ್ಟಿಗಿಂತ ಮೊದಲೇ ಸೃಷ್ಟಿಯಾಗಿರುವಂಥದ್ದು ಈ ಅವಿದ್ಯೆಗಳು ಇದಕ್ಕೆ ದುಷ್ಟಾಂತ ಕೊಡಬೇಕು ಅಂತಾದರೆ ತಮೋಗುಣಕ್ಕೆ ಶಕ್ತಿ ಇರಲ್ಲ ಉದಾಹರಣೆಗೆ ನೂರು ಲೀಟ್ರ್ ಹಾಲಿಗೆ ಹೆಪ್ಪು ಮೊಸರು ಹಾಕಬೇಕು ಅಂತಾದರೆ ಒಂದು ಲೋಟ ಹಾಕಿದರೆ ಆಗತ್ತಾ ಇಲ್ಲ ಇನ್ನು ಜಾಸ್ತಿ ಹಾಕಬೇಕು ಆ ಆ ಪಂಚ ತನ್ಮಾತ್ರಗಳಲ್ಲಿ ಒಂದು ಸಾವಿರ ಸತ್ವ ನೂರು ರಜೋ ಗುಣ ಒಂದು ತಮೋಗುಣ ಆದ್ದರಿಂದ ಕೇವಲ ತಮೋಭಾಗದಿಂದ ಅವಿದ್ಯೆ ಸೃಷ್ಟಿಯನ್ನು ಭಗವಂತ ಮಾಡಿದ್ದಾನೆ ಯಾಕೆ ಸೃಷ್ಟಿ ಮಾಡಿದೆ ಜೀವರಿಗೆ ಅವರ ಸ್ವಾಭಾವಿಕವಾಗಿರ್ತಕ್ಕಂಥ ಜ್ಞಾನ ಆನಂದಾದಿ ಗುಣಗಳನ್ನು ಮರೆಸೋದಕ್ಕಾಗಿ ತಿರೋಧಾನ ಮಾಡುವುದಕ್ಕಾಗಿ ಅವರ ಅನಾದಿ ಲಿಂಗ ಶರೀರದಲ್ಲಿರ್ತಕ್ಕಂಥ ಪಂಚತನ್ಮಾತ್ರಗಳಲ್ಲಿ ಅನಾದಿ ಕಾಲದಿಂದ ಅವಿದ್ಯೆ ಇರುವಂತೆ ಮಾಡಿಯಾನೆ ಭಗವಂತ ಅದಕ್ಕೆ ಉತ್ತೇಜನ ನೀಡೋದಕ್ಕಾಗಿ ಅದನ್ನು ಇನ್ನೂ ಸ್ಥೂಲ ರೂಪದಿಂದ ಸೃಷ್ಟಿ ಮಾಡ್ತಾನೆ ಭಗವಂತ ಈ ಸೃಷ್ಟಿ ಬ್ರಹ್ಮಾಂಡ ಸೃಷ್ಟಿಗಿಂತ ಮೊದಲೇ ಆಗಿರೋದ್ರಿಂದ ಪ್ರಾಕೃತ ಸೃಷ್ಟಿ ಅಂತ ಕರೆಸ್ಕೊಳತ್ತೆ ಆದರೂ ಬ್ರಹ್ಮದೇವರ ಅವಿದ್ಯೆಯನ್ನು ಸೂಚಿಸಿರುವಂಥ ಲೋಕದಲ್ಲಿ ಪ್ರಸಿದ್ಧಿ ಸೃಷ್ಟಿ ಮಾಡಿದ್ದಾರೋ ಭಗವಂತ ಬ್ರಹ್ಮದೇವರಿಂದ ಅವಿದ್ಯೆ ಸೃಷ್ಟಿಯಾಯಿತು ಅಂತ ಲೋಕದಲ್ಲಿ ಪ್ರಸಿದ್ಧಿಯಾಗಲಿ ಅಂತ ಉದ್ದೇಶದಿಂದ ಭಗವಂತ ಹಿಂದೆ ತಾನು ಸೃಷ್ಟಿ ಮಾಡಿರ್ತಕ್ಕಂಥ ಅವಿದ್ಯೆಯನ್ನು ಬ್ರಹ್ಮದೇವರ ಶರೀರದಲ್ಲಿಟ್ಟು ಅಲ್ಲಿಂದ ಅದನ್ನು ಹೊರಗೆ ಬರುವಂತೆ ಮಾಡಿಯಾನೆ ಹೀಗಾಗಿ ಬ್ರಹ್ಮಾಂಡದೊಳಗೆ ಬ್ರಹ್ಮ ಶರೀರದಿಂದಲೂ ಅವಿದ್ಯಾ ಸೃಷ್ಟಿ ಆದುದರಿಂದ ಅದು ವೈಕೃತ ಸೃಷ್ಟಿ ಅಂತ ಈ ರೀತಿಯಾಗಿ ಭಾಗವತ ತಾತ್ಪರ್ಯದಲ್ಲಿ ತಿಳಿಸ್ತಾರೆ ಹೀಗೆ ಪರಮಾತ್ಮ ಐದು ಅವಿದ್ಯೆಗಳೊಳಗೆ ಇಹ ನಾಗಾದಿಗಳ ಅಧಿಷ್ಠಾನದಲ್ಲಿ ಲಕ್ಷ್ಮೀದವನು ಕೃದ್ಧೋಲ್ಕ ಮೊದಲಾದ ಐದು ರೂಪಗಳಿಂದ ಅಲಿದಾನೆ ಯಾರೀ ರೀತಿಯಾಗಿ ಉಪಾಸನೆ ಮಾಡ್ತಾರೋ ಅಂತಹ ಸಜ್ಜನರ ವಿದ್ಯೆಯ ಛೇದಿಸುವ ನಾಶವನ್ನು ಮಾಡ್ತಾನೆ ಉಪಾಸನೆ ಮಾಡದೇ ಇರ್ತಕ್ಕಂಥವ್ರಿಗೆ ತಾಮಸರಿಗೆ ಅಜ್ಞಾನಾದಿಗಳ ಕೊಟ್ಟು ಅವರವರ ಸಾಧನವು ಮಾಡಿಸುವ ಹೀಗೆ ಜ್ಞಾನವನ್ನು ಕೊಡ್ತಕ್ಕಂಥವೂ ಅಜ್ಞಾನವನ್ನು ಕೊಡ್ತಕ್ಕಂಥವನ್ನೆರಡೂ ಅವನೇ ಆಯಾ ಜೀವರ ಸ್ವರೂಪಯೋಗ್ಯತೆಯಂತೆ ಕೊಡ್ತಾನೆ ಹೊರತು ಪರಮಾತ್ಮನಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ವೈಷಮ್ಯ ನಿರ್ಗುಣ್ಯಾದಿ ದೋಷಗಳಿಲ್ಲ ಅಂತ ತಿಳಿಸ್ತಾರೆ ಶ್ರೀಕೃಷ್ಣ